ಶ್ರೀ ಗಣೇಶಾಯ ನಮಃ ಓ ಶ್ರೀ ಗುರುಭ್ಯೋ ನಮಃ ಹರಿ ಓಕ್ಟ್ರ ಕೃಷ್ಣಮೂರ್ತಿ ಶಾಸ್ತ್ರಿ ತಂಬೆ ಪುಣಚ ಶಿವಪುರಾಣ ಅದರಲ್ಲಿ ಒಂದನೇದಾದಂಥ ವಿದ್ಯೇಶ್ವರ ಸಂಹಿತೆ ಮುಗಿದಿದೆ ಈಗ ಎರಡನೇದಾದಂಥ ರುದ್ರ ಸಂಹಿತೆ ಇದರಲ್ಲಿ ಸೃಷ್ಟಿಖಂಡ ಅದನ್ನು ನೋಡ್ತಾ ಇದ್ದೇವೆ ಒಂದನೇ ಅಧ್ಯಾಯ ಮುಗಿದು ಎರಡನೇ ಅಧ್ಯಾಯದಲ್ಲಿ ಈಗಾಗಲೇ ನಲವತ್ತ ಮೂರು ಶ್ಲೋಕಗಳನ್ನು ನೋಡಿದ್ದೇವೆ ಅಂದರೆ ನಾರದ ಮುನಿಗಳು ತಪಸ್ಸಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮನ್ಮಥನನ್ನು ಗೆದ್ದರೂ ಮನ್ಮಥನಿಗೆ ಅವರ ತಪಸ್ಸನ್ನು ಕೆಡಿಸ್ಲಿಕ್ಕೆ ಆಗಲಿಲ್ಲ ಎನ್ನತಕ್ಕಂಥ ಒಂದು ಗರ್ವ ಬಂದು ಅದು ಅವರು ತಪಸ್ಸು ಮಾಡಿದಂತಹ ಭೂಮಿಯ ಮಹಿಮೆ ಆ ಪ್ರದೇಶದಲ್ಲಿ ಹಿಂದೆ ಶಿವ ಮನ್ಮಥನನ್ನು ದಹನ ಮಾಡಿದ್ದ ಹಾಗೂ ಆ ರೀತಿಯಾದಂಥ ಒಂದು ನಿಯಮವನ್ನು ಮಾಡಿದ್ದ ಈ ಪ್ರದೇಶದಲ್ಲಿ ಯಾರಿಗೂ ಕೂಡ ತಪಸ್ಸನ್ನು ಕೆಡಿಸಲಿಕ್ಕೆ ಅಂದರೆ ಮನ್ಮಥನಿಗೆ ತಪಸ್ಸನ್ನು ಕೆಡಿಸಲಿಕ್ಕೆ ಸಾಧ್ಯ ಆಗಬಾರದು ಈ ಪ್ರದೇಶದಲ್ಲಿ ಅಂತೇಳಿ ನಿಯಮ ಮಾಡಿದ್ದಾನೆ ಹಾಗಾಗಿ ನಾರದನ ತಪಸ್ಸು ಕೂಡ ಅವನು ಕೂಡ ಅದೇ ಪ್ರದೇಶದಲ್ಲಿ ತಪಸ್ಸು ಮಾಡಿದ ಕಾರಣ ಶಿವನು ಕಾಮ ಮಾಡಿದ ಪ್ರದೇಶದಲ್ಲೇ ನಾರದನು ತಪಸ್ಸು ಮಾಡಿದ ಕಾರಣ ಅವನಿಗೂ ಕೂಡ ಅದೇ ರೀತಿಯ ಫಲ ಸಿಕ್ಕಿತು ಆದರೆ ನಾರದ ಏನು ಅಂದುಕೊಂಡ ತನ್ನ ತಪಸ್ ಶಕ್ತಿಯಿಂದಲೇ ಅಂದರೆ ತಾನು ಮನ್ಮತ್ರನನ್ನು ಗೆದ್ದಿದ್ದೇನೆ ಅಂಥೇಳಿ ಅಂದ್ಕೊಂಡು ಗರ್ವದಿಂದ ಅಹಂಕಾರದಿಂದ ಅವನು ಶಿವನ ಹೋಗಿ ಹೇಳ್ತಾನೆ ಆಗ ಶಿವ ಹೇಳ್ತಾನೆ ಹೀಗೆ ಹೇಳಬೇಡ ಇಲ್ಲಿ ಕೂಡ ಅಂತೇಳಿ ಹೇಳ್ತಾನೆ ಆದರೆ ಶಿವ ಕೂಡ ಸತ್ಯವನ್ನು ಹೇಳೋದಿಲ್ಲ ಯಾಕಂತ ನನ್ನ ಭಕ್ತನಿಗೆ ಬೇಸರಾಗೋದು ಬೇಡ ಹ್ಞೂ ಅವನ ತಪಶಕ್ತಿ ಇಂದಲೇ ಅಂತಲೇ ಅವನಿಗೆ ಇರಲಿ ಮನಸ್ಸಿನಲ್ಲಿ ತನ್ನದೇನು ಇಲ್ಲ ಗೊತ್ತಾಗೋದು ಬೇಡ ಹ್ಞೂ ಅಂಥೇಳಿ ಆದರೆ ಇದನ್ನು ಯಾರಿಗೂ ಬೇರೆ ಯಾರಿಗೂ ಹೇಳಬೇಡ ಅಂಥೇಳಿ ಶಿವ ಹೇಳ್ತಾನೆ ಆದರೆ ನಾರದನಿಗೆ ತೃಪ್ತಿ ಆಗುವುದಿಲ್ಲ ಹೋಗಿ ಬ್ರಹ್ಮನಲ್ಲಿ ಹೇಳ್ತಾನೆ ಅವನ ತಂದೆಯಾದ ಬ್ರಹ್ಮನಲ್ಲಿ ಅವನು ಕೂಡ ಹೇಳ್ತಾನೆ ಇದೆಲ್ಲ ಭಗವಂತನ ಅನುಗ್ರಹ ಅಂಥೇಳಿ ಆದರೆ ಅದನ್ನು ಅವನು ಒಪ್ಪುವುದಿಲ್ಲ ನಾರದ ಆಮೇಲೆ ವಿಷ್ಣುವಿನ ಹತ್ರ ಬಂದು ಬರ್ತಾನೆ ಆಗ ವಿಷ್ಣು ಕೂಡ ಜ್ಞಾನ ದೃಷ್ಟಿಯಲ್ಲಿ ಅವನಿಗೆ ಮೊದಲು ತಿಳಿಯುತ್ತದೆ ವಿಷಯ ಅಲ್ಲ ಬಂದ ತಕ್ಷಣ ತಾನು ಕುಳಿತಲು ಮಲಗಲಿಂದ ಕುಳಿತಲಿಂದ ಎದ್ದು ನಾರದನನ್ನು ಅಲಂಘಿಸಿಕೊಳ್ತಾನೆ ನೀನು ಧನ್ಯ ಅಂತೇಳಿ ಹೇಳ್ತಾ ಒಂಥರ ಆಸನವನ್ನು ಅವನಿಗೆ ಕೊಡ್ತಾನೆ तन सन्धान कुित स्थानी नारदन कु हीगे हेल्त विष्णुर्वाच कुत आगम्यते तात ता, किमर्थमिह चागत धन्यस्व मुनीशादूलती हंत तवागमान विष्णु हेतने अप नारद मुनिश्रेष्ठ ने मुनीशादूल ಕುತ ಆಗಮ್ಯತೆ ಕಮರ್ಥಂ ಇಹ ಚ ಆಗತ ನೀನು ಎಲ್ಲಿಂದ ಬಂದೆ ಮತ್ತು ಏತಕ್ಕಾಗಿ ಬಂದೆ ಇಲ್ಲಿಗೆ ಮುನಿಸ ಶ್ರೇಷ್ಠನೇ ನೀನೇ ಧನ್ಯನು ನೀ ಇಲ್ಲಿಗೆ ದಯ ಮಾಡಿಸಿದ ಕಾರಣ ನಾನು ಈ ಪವಿತ್ರನಾದೆ ವಿಷ್ಣುವಾಕ್ಯಮಗೆ ಶುತ್ವ ನಾರದೋ ಗರ್ವಿತೋ ಮುನಿ ಸ್ವೃತ್ತ ಚಷ್ಟ ಮದಸಹಿತನಾಗಿ ಮದಮೋಹಿತಹೋ ಹೀಗೆ ಹೇಳಿದಂತಹ ವಿಷ್ಣುವಿನ ಮಾತನ್ನು ಕೇಳಿ ಗರ್ವಿಷ್ಟನಾದಂಥ ಗರ್ವಿತನಾದಂಥ ನಾರದ ಮಹರ್ಷಿಯು ಹೆಮ್ಮೆಯಿಂದ ಮೈ ಮರೆತು ತನ್ನೆಲ್ಲ ವೃತ್ತಾಂತವನ್ನು ಕೂಡ ಹೇಳ್ತಾನೆ ಶುತ್ವ ಮುನಿವಚೋ ವಿಷ್ಣುಸಮದ ಕಾರಣಂ ತತಃ ಜ್ಞಾತವಾನ ಅಖಿಲಂ ಸ್ಮೃತ್ವ ಶಿವಪಾದಾಂಬುಜಂ ಹೃದಯ ಅಹಂಕಾರದಿಂದ ಕೂಡಿದಂತಹ ಆ ನಾರದ ಮಾತನ್ನು ಕೇಳಿ ವಿಷ್ಣು ಹೃದಯದಲ್ಲಿ ಶಿವನ ಪಾದ ಕಮಲಗಳನ್ನು ನೆನೆದು ಆ ರೀತಿ ನಡೆದುದಕ್ಕೆ ಕೂಡ ತಾನು ಅರಿತ ತಿಳ್ಕೊಂಡ ಜ್ಞಾನದೃಷ್ಟಿಯಿಂದ ತುಷ್ಟಾವ ಗಿರೀಶಂಭಕ್ತ್ಯ ಶಿವಾತ್ಮ ಶೈವರಾಟ್ ಹರಿಹಿ ಶೈವರಾಡ್ ಅದರಲ್ಲಿ ಅಲ್ಲಿಷ್ಟುತ್ವ ಸಂಧಿ ಆಗ್ತದೆ ಸಾಂಜಲಿರ್ ವಿಸುಧೀರ್ ನಮ್ರಮಸ್ತಕ ಪರಮೇಶ್ವರಂ ಶಿವಸ್ವರೂಪನಾಗಿಯೂ ಶೈವಾಗ್ರಣಿಯಾಗಿಯೂ ಆದಂತಹ ಇರತಕ್ಕಂತಹ ಶೈವರಾಟ್ ಶಿವಾತ್ಮ ಭಕ್ತಿಯಿಂದ ಅಂಜಲಿಬದ್ಧನಾಗಿ ಮುಕುಲಿತ ಹಸ್ತನಾಗಿ ಕೈ ಮುಗಿದವನಾಗಿ ತಲೆಯನ್ನು ತಗ್ಗಿಸಿ ಪರಮೇಶ್ವರನನ್ನು ಧ್ಯಾನಿಸ್ತಾನೆ ವಿಷ್ಣುರುವಾಚ ದೇವದೇವ ಮಹಾದೇವ ಪ್ರಸೀದ ಪರಮೇಶ್ವರ ಧನ್ಯಸ್ತಂ ಶಿವಧನ್ಯಾತೇ ಮಾಯಾ ಸರ್ವ ವಿಮೋಹಿನಿ ಓ ದೇವ ಹೇ ಮಹಾದೇವನೇ ಓ ಪರಮೇಶ್ವರನೇ ಪ್ರಸನ್ನನಾಗೂ ಅಯ್ಯ ಮಂಗಲ ಸ್ವರೂಪನೇ ನೀನು ಧನ್ಯ ಎಲ್ಲರನ್ನೂ ಮರಳುಗೊಳಿಸು ನಿನ್ನ ಮಾಯೆಯೂ ಧನ್ಯವಾದದೇ ಅಂತ ಹೇಳಿ ಧನ್ಯಸ್ತ ಶಿವ ಧನ್ಯಾತೆ ಮಾಯಾ ಸರ್ವೀಮೋಹಿನಿ ಇತ್ಯಾದಿ ಸಹ ಸ್ತುತಿಂ ಕಿವ ನಿಮೀಲ್ಯನಯನೆ ಧ್ಯಾತ್ ವಿರಾಮ ಪದಾಂಬುಜಂ ಈ ರೀತಿ ಮೊದಲಾಗಿ ಇಂದು ಮೊದಲಾಗಿ ಆ ಹರಿವು ಶಿವನನ್ನು ಸ್ತೋತ್ರ ಮಾಡಿ ನಿಮೀಲ್ಯನಯನೆ ಧ್ಯಾ ವಿಳರ ಪದಾಂಬುಜಂ ಆತನ ಪಾದಕಮಲವನ್ನು ಕಣ್ಣು ಮುಚ್ಚಿಕೊಂಡು ಸ್ಮರಿಸಿ ಸುಮ್ಮನಾಥ ವಿರರಾಮ ವಿರಾಮ ಕೊಟ್ಟ ಅಂಥೇಳಿ ಯತ್ ಕರ್ತವ್ಯ ಶಂಕರ ಸಜ್ಜಾತ್ ವಿಶ್ವಪಾಲಕಃ ಶಿವಶಾ ಸನತಃಪ್ರಾಹ ಹೃದಾಥ ಮುನಿಸಮಂ ಪ್ರಪಂಚವನ್ನು ಪಾಲಿಸತಕ್ಕಂತಹ ಯಾವ ಕರ್ತವ್ಯ ಇದೆಯೋ ಅದ ಆ ಅಂತಹ ಆ ಕರ್ತವ್ಯ ಇರತಕ್ಕಂಥ ರವಿ ಹರಿವು ಶಿವನ ಕಾರ್ಯ ಏನು ಅಂಥೇಳಿ ಅರಿತು ಶಿವನ ಅಪ್ಪಣೆಯಂತೆ ಮಮತೆಯಿಂದ ಆ ನಾರದನನ್ನು ಕುರಿತು ಈಗ ಹೇಳ್ತಾನೆ ಹೃದಾ ಅಥ ಹೃತ್ಪೂರ್ವಕವಾಗಿ ಹೇಳ್ತಾನೆ ಮುನಿಸತ್ತಮ್ ಮುನಿ ಶ್ರೇಷ್ಠನಾದ ನಾರನ ಕುರಿತು ಹೇಳ್ತಾನೆ ವಿಷ್ಣುರು ವಾಚ ಧನ್ಯಸ್ತ ಮುನಿಶಾ ತಪೋ ನಿಧಿ ಹೃದಾರಧೀ ಭಕ್ತಿತ್ರಿಕಂ ನಯಸಿ ಕಾಮಮೋಹಾದ ಓ ಮುನಿಸಮನಿ ನೀನು ಬಹಳ ಬುದ್ಧಿಶಾಲಿಯು ಧನ್ಯನು ಯಾವನಿಗೆ ಭಕ್ತಿಜ್ಞಾನ ವೈರಾಗ್ಯಗಳಿಲ್ಲವೋ ಆ ಮನುಷ್ಯನನ್ನು ಎಲ್ಲ ದುಃಖಗಳು ಕೂಡ ಆವರಿಸ್ತವೆ ಆ ಮನುಷ್ಯನನ್ನು ಎಲ್ಲ ದುಃಖಗಳನ್ನು ಉಂಟು ಮಾಡತಕ್ಕಂತಹ ಕಾಮ ಮೋಹಾದಿ ವಿಕಾರಗಳು ಒಡನೆ ಪೀಡಿಸ್ತವೆ ಭಕ್ತಿತ್ರಿಕನ್ನ ಎಸ್ ಆಸ್ತಿ ಕಾಮಮೋಹಾದಯೋ ಮುನಿ ವಿಕಾರಸ್ತಸ್ಯ ಸದ್ಯೋ ವೈಭವಂತೆ ಅಖಿಲ ದುಃಖದ ಎಲ್ಲ ದುಃಖಕ್ಕೆ ಕಾರಣವಾದಂಥ ಕಾಮ ಮೋಹಾದಿಗಳು ಅವನನ್ನು ವಿಕಾರಗಳು ಪೀಡಿಸ್ತವೆ ಭಕ್ತಿ ಜ್ಞಾನ ವೈರಾಗ್ಯಗಳು ಇಲ್ಲದವನಿಗೆ ಭಕ್ತಿತ್ರಿಕಾ ಅಂತೇಳಿ ಹೇಳ್ತಾರೆ ಅದಕ್ಕೆ ಭಕ್ತಿಜ್ಞಾನ ವೈರಾಗ್ಯಗಳು ನೈಷ್ಠಿಕೋ ಬ್ರಹ್ಮಚಾರಿತ್ವ ಜ್ಞಾನವೈರಾಗ್ಯವಾನ್ ಸದಾ ಹುಟ್ಟಿದಾಗಿನಿಂದಲೂ ವಿಕಾರರಹಿತನಾದ ನೈಷ್ಠಿಕ ಬ್ರಹ್ಮಚಾರಿಯಾದ ನೀನು ಜ್ಞಾನವೈರಾಗ್ಯಗಳನ್ನು ನೀನು ಹೊಂದಿದ್ಯಾ ಯಾವಾಗಲೂ ಕೂಡ ಕಥಂ ಕಾಮವಿಕಾರಿ ಸ್ಯಾತ್ ಜನ್ಮನಾ ಅವಿಕೃತ ಸುಧೀಹಿ ಅಂಥವನಿಗೆ ಕಾಮವಿಕಾರ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಹ್ಞೂ ಜನ್ ಜನ್ಮದಿಂದಲೇ ನಿನಗೆ ಹುಟ್ಟುವಾಗಲೇ ನೈಷ್ಟಿಕ ಬ್ರಹ್ಮಚಾರಿಯಾದ ಜ್ಞಾನ ವೈರಾಗ್ಯ ಗಳಿಗೆ ಇರತಕ್ಕಂಥ ನಿನಗೆ ವಿಕಾರವೆಲ್ಲಿ ಅದು ನಿನ್ನಂಥ ಜ್ಞಾನಿಗೆ ಇತ್ಯಾದ್ಯುಕ್ತ ಬಚೌಭೂರಿ ಶತ್ವಾಸ ಮುನಿ ಹೀಗೆ ಮೊದಲಾದ ಹಿತನುಡಿಗಳನ್ನು ಕೇಳಿ ಆ ಮಹರ್ಷಿಯು ಮನಸ್ಸಿನಲ್ಲಿ ನಕ್ಕು ಶ್ರೀಹರಿಯನ್ನು ಕುಳಿತ ಕುರಿತು ಹೇಳ್ತಾನೆ ವಿಜಹಾಸ ಹೃದಾಚ ತೋ ಹರಿಂ ನಾರದ ಉಚ ಕಂ ಪ್ರಭಾವಸ್ಮರಸ್ವಾನ್ ಕೃಪಾತಿ ಮಯಿತ್ಯುಕ್ತ ಹರಿಮಾನಯೌ ಅದೃಚ್ಛಿ ಕೋ ನನ್ನ ಮೇಲೆ ನಿನಗೆ ಅನುಗ್ರಹ ಇರುವ ಪಕ್ಷದಲ್ಲಿ ಆ ಮನ್ಮತನ ಎಂಥ ಉಳ್ಳವನು ಹ್ಞೂ ಎಂಬುದನ್ನು ತಿಳಿಸು ಅಂತೇಳಿ ಹೇಳಿ ಹ್ಞೂ ಶ್ರೀಹರಿನ ನಮಸ್ಕರಿಸಿ ಸ್ವೇಚ್ಛಾ ಸಂಚಾರಿಯಾದ ಮುನಿ ಹೊರಟು ಹೋಗ್ತಾನೆ ನನ್ನ ಮೇಲೆ ನಿನಗೆ ಅನುಗ್ರಹವಿಲ್ಲ ಸಂದರ್ಭದಲ್ಲಿ ಕೆಂ ಪ್ರಭಾವ ಸ್ಮರ ಸ್ವಾಮೀನ್ ಕೃಪಾ ತೇ ಮೈ ನಿನ್ನ ಕೃಪೆ ನನಗಿರಲ ಇರುವಾಗ ನನಗಿನ್ಯಾವ ಮನ್ಮತನ ಹೆದರಿಕೆ ಯಾಕೆ ಅಂದರೆ ಇವನು ಹರಿಭಕ್ತ ಅನ್ನೋದನ್ನು ತೋರಿಸಿಕೊಟ್ಟಾರೆ ಇಡೀ ಶ್ರೀ ಶಿವಮಹಾಪುರಾಣೇ ದ್ವಿತೀಯಾಯಾಮ ರುದ್ರ ಸಂಹಿತಾಂ ಪ್ರಥಮ ಖಂಡೇ ಸೃಷ್ಟಿ ಉಪಾಖ್ಯಾನೇ ನಾರದ ತಪೋವರ್ಣನ ನಾಮ ದ್ವಿತೀಯೋಧ್ಯಾಯ ಹೀಗೆ ಹೇಳಿದಂಥ ನಾರದಲ್ಲಿಂದ ಹೊರಟು ಹೋಗ್ತಾನೆ ತನ್ನಷ್ಟಕ್ಕೆ ಇಲ್ಲಿಗೆ ಶಿವ ಮಹಾಪುರಾಣದ ಎರಡನೇದಾದ ರುದ್ರಸಂಹಿತಿಯಲ್ಲಿ ಮೊದಲನೆಯ ಖಂಡವಾಗಿರತಕ್ಕಂತಹ ಸೃಷ್ಟಿ ಉಪಾಖ್ಯಾನ ಎಂಬ ಇದರಲ್ಲಿ ಸೃಷ್ಟಿ ಉಪಾಖ್ಯಾನದಲ್ಲಿ ಸೃಷ್ಟಿ ಖಂಡದಲ್ಲಿ ಮುನಿಪ್ರಶ್ನವರ್ಣನ ಎನ್ನತಕ್ಕಂಥ ಎರಡನೇ ಅಧ್ಯಾಯವು ಇಲ್ಲಿ ನಾರದ ತಪೋವರ್ಣನ ಮುನಿಪ್ರಶ್ನವರ್ಣನ ಅಲ್ಲ ಇದು ನಾರದನ ತಪಸ್ಸನ್ನು ಹೇಳ್ತಕ್ಕಂಥದ್ದು ನಾರದ ತಪೋವರ್ಣನ ಎನ್ನತಕ್ಕಂತಹ ದ್ವಿತೀಯ ಅಧ್ಯಾಯ ಎರಡನೇ ಅಧ್ಯಾಯವು ಇಲ್ಲಿಗೆ ಮುಗೀತದೆ ಹರೇರಾಮ ಶಿವಾರ್ಪಣಮಸ್ತ ಓನ್ ತತ್ಸತ್